ಜಕ್ಕ ನಕ ಜಕ್ಕಣಕ್ಕ ಜಕ್ಕಣ ಕೈ ಜಕ್ಕಣ ಕಕ್ಕಣ ಕ ಜಣ ಕೈ ದೊಡ್ಡ ಕುಣಿತಿದ್ರು ತಕ್ಕ ದಿನ ದಿನ್ನತೈ ದೊಡ್ಡ ನೋರು ಕುಣಿತಿದ್ರು ತಕ್ಕ ದಿನ ದಿನ್ನತೈ ಕುಣಿತಿದ್ರೆ ದೊಡ್ಡ ನೋರು ಹೊತ್ತು ಮೈ ಇಟ್ರೆ ಬಿಟ್ಟು ಪುಟ್ಟ ನೋರು ದೊಡ್ಡಣ್ಣ ಮಾವನ್ ನೋಡ್ತಾ ಅಂದ್ರು ಹೈ ದೊಡ್ಡಣ್ಣ ರೂಪಾಯಿ ಮಾವನ್ ನೋಡ್ತಾ ಆದ್ರು ಹೊಯಿ ನೋಡ್ತಾ ಅಂದ್ರು ಹೊಯಿ ಒಬ್ಬರೇ ಹೀಗೆ ಬೀಳುವುದೇ ನನ್ನ ಕೈ ಎತ್ತೋವಾಗ ಕೂಗ್ತಾ ಹನುಮನ್ನೋರೆ ಜೈ ಆ ಕಡೆ ಆ ಕಡೆಗೌರು ಈ ಕಡೆಗೌರು ಹೇಳ್ತಾ ಟಾಟ ಬೈ ಹೇಳ್ತಾ ಟಾಟ ಬೈ